ಪರಮಾತ್ಮನಿಗೆ ವ್ಯಾಪಕತ್ವ ಬದಲಾಗಿರ್ತಕ್ಕಂಥ ಎಲ್ಲ ಗುಣಗಳು ನಿತ್ಯ ಜೀವರಿಗೆ ದಾಸತ್ವ ಅನ್ನೋದು ನಿತ್ಯ ಅಂತ ವ್ಯಾಪಕತ್ವ ನಿಯಾಮಕತ್ವ ಸ್ಥಾಪಕತ್ವ ವಶಿತ್ವ ಈಶತ್ವ ಎಲ್ಲವೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಲೋಪ ಇಲ್ಲದೆ ನಿತ್ಯವಾಗಿ ಇರುವಂತಹ ಗುಣಗಳು ಅದೇ ರೀತಿಯಾಗಿ ಜೀವರ ದಾಸತ್ವವು ಕೂಡ ನಿತ್ಯ ಅನ್ನೋ ವಿಚಾರವನ್ನೆಲ್ಲಿ ತಿಳಿಸ್ತಾರೆ ಆ ಪರಬ್ರಹ್ಮನಲ್ಲಿ ತ್ರಿಜಗದ್ ವ್ಯಾಪಕತ್ವ ನಿಯಾಮಕತ್ವ ಸ್ಥಾಪಕತ್ವ ವಶಿತ್ವ ಈಶಿತ್ವಾದಿ ಗುಣಗಳಿಗೆ ಲೋಪ ಇಲ್ಲ ಏಕಪ್ರಕಾರ ಸ್ವರೂಪವೆ ನಿ ಸರ್ವಕಾಲದಿ ಪೋಪವಲ್ಲವೂ ಜೀವರಿಗೆ ದಾಸತ್ವದೋಪಾದಿ ಪರಮಾತ್ಮನಲ್ಲಿರುವಂತಹ ವ್ಯಾಪಕತ್ವ ನಿಯಾಮಕತ್ವ ಹದಿನಾಲ್ಕು ಲೋಕಗಳಲ್ಲಿ ವ್ಯಾಪ್ತತ್ವ ನಿಯಾಮಕತ್ವ ಸ್ಥಾಪಕತ್ವ ವಶಿತ್ವ ಈಶಿತ್ವ ಯಾವ ಗುಣಗಳಲ್ಲಿ ಯಾವ ಕಾಲದಲ್ಲೂ ಚ್ಯುತಿ ಅಥವಾ ನಾಶ ಅನ್ನೋದಿಲ್ಲ ಏಕಪ್ರಕಾರವಾಗಿ ಸರ್ವಕಾಲದಲ್ಲಿ ಅದು ಅವನ ಸ್ವರೂಪಭೂತವಾದ ಸ್ವಾಭಾವಿಕ ಗುಣ ಅಂತ ಕರೆಸ್ಕೊಳ್ಳುತ್ತೆ ಯಾವತ್ತೂ ಲೋಪ ಆಗೋದೇ ಇಲ್ಲ ಹೇಗೆ ಅದನ್ನು ದೃಷ್ಟಾಂತ ಕೊಡ್ತಾರೆ ಜೀವರಿಗೆ ದಾಸತ್ವದಂತೆ ಈಶನಿಗೆ ಈಶತ್ವ ಸದಾ ಕಾಲ ಏಕಪ್ರಕಾರವಾಗಿ ಇರತ್ತೆ ಮಾಯಾವಾದಿಗಳು ಸುಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಎರಡು ಭಾಗವನ್ನು ಮಾಡ್ಕೊತಾರೆ ಆದರೆ ಮಧ್ವಮತ ಅನುಯಾಯಿಗಳು ಸಗುಣ ನಿರ್ಗುಣ ಅಂತ ಬ್ರಹ್ಮನನ್ನು ಎರಡು ಭಾಗವಾಗಿ ಕತ್ತರಿಸೋದಿಲ್ಲ ಒಬ್ಬನೇ ಬ್ರಹ್ಮ ಆನಂದಾದಿ ಗುಣಗಳನ್ನು ಹೊಂದಿರೋದ್ರಿಂದ ಸಗುಣ ಪ್ರಕೃತಿಯ ತ್ರಿಗುಣದಿಂದ ಬದ್ಧನಲ್ಲಾದ್ದರಿಂದ ಅವನೇ ದುರ್ಗುಣ ಪ್ರಕೃತ ಗುಣರಾಹಿತ್ಯ ಆದ್ದರಿಂದ ಪರಬ್ರಹ್ಮನಲ್ಲೇ ಎಲ್ಲ ಗುಣಗಳೂ ಇದೆ ಅಂತ ಹೇಳೋದು ಬ್ರಹ್ಮ ಅಂದರೆ ಸರ್ವ ಪೂರ್ಣ ಬ್ರಹ್ಮ ಅಂದರೆ ಪೂರ್ಣ ಅರ್ಥದಲ್ಲಿ ಸರ್ವ ಸರ್ವಕಾಲದಲ್ಲಿ ಪೂರ್ಣ ಅದನ್ನೇ ತ್ರಿಜಗತ್ ವ್ಯಾಪಕತ್ವ ಅಂತ ಸರ್ವಕಾಲ ವ್ಯಾಪ್ತಿಯನ್ನ ಅಂದ್ರೆ ನಿತ್ಯತ್ವವನ್ನು ಜೊತೆಗೆ ಇಟ್ಕೋಬೇಕು ಬ್ರಹ್ಮ ಅಂದ್ರೆ ಗುಣಪೂರ್ಣ ನಿಯಮಕತ್ವ ಸ್ಥಾಪಕತ್ವ ಗುಣಗಳು ಜನ್ಮಾದಿ ಅಷ್ಟಕರ್ತೃತ್ವಗಳಲ್ಲಿ ಸೇರಿರುವಂಥದ್ದು ಪರಮಾತ್ಮನಿಗೆ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ನಿಯಮನ ಅಜ್ಞಾನ ಬಂಧ ಮೋಕ್ಷ ಈ ಕೂಡ ಸರ್ವತಂತ್ರ ಸ್ವತಂತ್ರವಾಗಿ ಮಾಡಲಿಕ್ಕೆ ಬರುವಂತಹ ಗುಣಗಳು ವಶಿತ್ವ ಈಶಿತ್ವ ಅಣಿಮಾರಿ ಅಷ್ಟೈಶ್ವರ್ಯಗಳಲ್ಲಿ ಸೇರಿರುವಂತದ್ದು ವಶಿತ್ವ ಅಂದರೆ ಅಸಂಘ ವಿಷಯಗಳನ್ನು ಉಣ್ಣುತ್ತಿರುವಾಗಲೇ ಅದರಲ್ಲಿ ಅನಾಸಕ್ತಿಯಿಂದ ಇರುವಂತಹ ಸಾಮರ್ಥ್ಯ ಈಶಿತ್ವ ಅಂದರೆ ಭಗವಂತ ತನ್ನ ಇಚ್ಛಾನುಸಾರ ಎಲ್ಲರೂ ಪ್ರವೃತ್ತಿ ಮಾಡಬೇಕು ಹಾಗೆ ಎಲ್ಲರಿಗೂ ಶಕ್ತಿ ಪ್ರೇರಣೆಯನ್ನು ಮಾಡುವಂತಹ ಸಾಮರ್ಥ್ಯ ಈಶನಾದವನು ಎಂದಿಗೂ ದಾಸನಾಗೋದಿಲ್ಲ ದಾಸನಾದವನು ಎಂದಿಗೂ ಈಶನಾಗೋದಿಲ್ಲ ಈಶನಲ್ಲಿ ವಿದ್ಯಮಾನಗಳಾಗಿರ್ತಕ್ಕಂಥ ಎಲ್ಲ ಗುಣಗಳು ವಶಿತ್ವ ಈಶತ್ವ ನಿಯಾಮಕತ್ವ ವ್ಯಾಪಕತ್ವ ಮೊದಲಾಗಿರ್ತಕ್ಕಂಥ ಎಲ್ಲ ಗುಣಗಳು ಕೂಡ ಸೋಹಂ ಅಂತ ಉಪಾಸನೆ ಮಾಡ್ತಕ್ಕ ಪುರುಷನಲ್ಲಿ ಇಲ್ಲದೆ ಇರೋದ್ರಿಂದ ತಾನೇ ದೇವರು ಅಂತ ಹೇಳೋದು ಕುಮಾರ್ಗ ಅಂದರೆ ಕುಸಿತವಾಗಿರ್ತಕ್ಕಂಥ ಕೆಟ್ಟ ಮಾರ್ಗ ಅದು ಅದರಿಂದ ಅಂಧನ ತಮಸೆ ಅದಕ್ಕೆ ಪ್ರಾಪ್ತಿ ಆದ್ದರಿಂದ ಸುಮಾರ್ಗವನ್ನು ಆಚರಿಸಿ ಸದ್ಗತಿಯನ್ನು ಹೊಂದಬೇಕು ಅಂತ ತಿಳಿಸ್ತಾರೆ ಸೋಹಂ ಉಪಾಸನೆ ಮಾಡ್ತಕ್ಕಂಥವನು ದೈತ್ಯ ಹೀಗೆ ಈ ಕೆಲವು ಗುಣಗಳನ್ನು ಸ್ಥಾಪಕತ್ವ ನಿಯಾಮಕತ್ವ ವ್ಯಾಪಕತ್ವ ವಶಿತ್ವ ಈಶಿತ್ವ ಅಂತೆಲ್ಲ ಹೇಳಿ ಪರಮಾತ್ಮ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಪರಮಾತ್ಮ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಪರಮಾತ್ಮನ ದಾಸರು ಅಂತ ಪರಮಾತ್ಮನ ಗುಣಗಳು ಏಕಪ್ರಕಾರ ಸ್ವರೂಪವೆನಪವು ಸರ್ವಕಾಲದಿ ಪೋಪವಲ್ಲವು ಈ ಅನಂತ ಗುಣಗಳಿದ್ದರೂ ಕೂಡ ಎಲ್ಲವೂ ಕೂಡ ಕಲ್ಪಿತವಾದದ್ದಲ್ಲ ಎಲ್ಲವೂ ಕೂಡ ಸತ್ಯವಾಗಿರುವಂಥದ್ದು ಹಗ್ಗದಲ್ಲಿ ಕಲ್ಪನೆ ಮಾಡಿಕೊಳ್ಳುವಂಥ ಹಾವಿನಂತೆ ಗುಣಗಳೆಲ್ಲ ತತ್ವಜ್ಞಾನ ಬಂದಾಗ ಹರಿ ಹೋಗುತ್ತೆ ಅಂತ ಮಾಯಾವಾದಿ ಹೇಳ್ತಾರಲ್ಲ ಆ ರೀತಿ ಅಲ್ಲ ಇದೆಲ್ಲವೂ ಸ್ವರೂಪವೆನಿಸುವ ಏಕಪ್ರಕಾರ ಅಂತ ತಿಳಿಸ್ತಾರೆ ಅದಕ್ಕೆ ವಾದಿರಾಜರು ವೈಕುಂಠವರ್ಣನಲ್ಲಿ ಹೇಳ್ತಾರೆ ಅಂದು ಭೃಗಮುನಿ ಬಂದು ಚಂದದ ವಕ್ಷವ ಕಾಲಿನಿಂದ ಒದೆಯಲು ಕುಂದು ನೋಡದೆ ಇಂದಿರೇಶ ತನ್ನ ಸರ್ವೇಶ್ವರತ್ವ ಸರ್ವೇಶ್ವರತ್ವವನ್ನು ಶ್ರುತಿ ಎಂದೂ ಹರಿಯ ತನ್ನ ತಂದು ಉಪಕಾರಿಯ ಚಂದವಾದ ಸಿರಿಯ ಕುಂದಿಸದೆಂದರಿಯ ಅಂತ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಅಂತ ಪರೀಕ್ಷೆ ಮಾಡಲಿಕ್ಕೆ ಭುವೃಷಿಗಳು ಭಗವಂತನ ವಕ್ಷಸ್ಥಳವನ್ನು ಪಾದ ಪ್ರಹಾರ ಮಾಡಿದಾಗ ಅವನ ಅಪರಾಧವನ್ನು ಪರಿಗಣನೆ ಮಾಡದೆ ಅದಕ್ಕೆ ಕೋಪವನ್ನು ಮಾಡಿಕೊಳ್ಳದೆ ತನ್ನ ಸರ್ವಜ್ಞತ್ವವನ್ನು ಪರಮಾತ್ಮ ಮೆರೆದ ಸರ್ವೇಶ್ವರತ್ವವನ್ನು ರಕ್ಷಣೆ ಮಾಡಿಕೊಂಡ ಈ ಸರ್ವೇಶತ್ವ ಅನ್ನೋದು ಮಾಯೆ ಆಗಿದ್ದರೆ ತ್ರಿಮೂರ್ತಿಗಳೆಲ್ಲರಿಗೂ ಕೂಡ ಈ ಮಾಯಾಬಲ ಸಮಾನ ಆಗಿರಬೇಕಾರೆ ಎಲ್ಲರೂ ಸರ್ವಜ್ಞರು ಸರ್ವೇಶ್ವರ ಆಗಬೇಕಾಗಿತ್ತು ಆದ್ದರಿಂದಲೇ ಈಶನ ಈಶತ್ವ ಸತ್ಯ ಮತ್ತು ನಿತ್ಯ ಅದನ್ನು ಹೊಗಳುವಂಥ ಶ್ರುತಿ ಎಂದೂ ಅದನ್ನು ಹುಸಿ ಅಂದರೆ ಸುಳ್ಳು ಅಂತ ಹೇಳೋದಿಲ್ಲ ಹಸುರರು ಕದ್ದೊಯ್ದಾಗ ಶ್ರುತಿಯನ್ನು ಬಿಡಿಸಿ ತಂದವ ಪರಮೋಪಕಾರಿಯಾಗಿರುತ್ತ ಪರಮಾತ್ಮ ಅವನ ಉಪಕಾರಕ್ಕೆ ಪ್ರತಿಯಾಗಿ ಅವನ ಚಂದದ ಗುಣವನ್ನು ಶ್ರುತಿಯೂ ಕೂಡ ಹುಸಿ ಅಂತ ಅಥವಾ ಸುಳ್ಳು ಅಂತ ಎಂದೂ ಕೂಡ ದೋಷವನ್ನು ಆರೋಪ ಮಾಡೋದಿಲ್ಲ ಇದೆಲ್ಲ ಹೇಗೆ ಸತ್ಯ ಅಂದರೆ ಉದಾಹರಣೆ ಕೊಡ್ತಾರೆ ಜೀವರಿಗೆ ದಾಸತ್ವದ ಉಪಾಧಿ ಜೀವರಿಗೆ ದಾಸತ್ವ ಇದ್ದಂತೆ ಆ ಪರಬ್ರಹ್ಮನ ಗುಣಗಳು ಎಂದೂ ಹೋಗುವಂಥದ್ದಲ್ಲ ನಾಶ ಆಗುವಂಥದ್ದಲ್ಲ ಜೀವರಲ್ಲಿ ದಾಸತ್ವ ಹರಿಯಲ್ಲಿ ಈಶತ್ವ ಎರಡೂ ಕೂಡ ಸ್ವಾಭಾವಿಕ ಸದಾ ಏಕಪ್ರಕಾರವಾಗಿ ಇರತ್ತೆ ಜಗತ್ತಿನಲ್ಲೆಲ್ಲ ಭಗವಂತ ಹರಿ ಪ್ರವೇಶ ಮಾಡಿಯಾನೆ ಅವನು ಒಳಗೆ ಪ್ರೇರಕನಾಗಿ ಇಲ್ಲದಿದ್ದರೆ ಜಗತ್ತು ಪ್ರವರ್ತನೆ ಅನ್ನೋದು ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅವನು ಸ್ವತಂತ್ರ ಪರಮಾತ್ಮ ಉಣ್ಲಿಕ್ಕೆ ಕೊಟ್ಟರೆ ಜಗತ್ತಿಗೆ ಉಂಟು ಹೀಗಾಗಿ ಪರಮಾತ್ಮನನ್ನು ಬಿಟ್ಟು ಬೇರೆಯವ್ರನ್ನ ಬೇಡಬಾರ್ದು ಅವರಿಗೆ ಕೊಡುವ ಸಾಮರ್ಥ್ಯ ಇಲ್ಲ ಅದಕ್ಕೆ ಬೇಡಿದರೆ ಎನ್ನ ವಡೆಯನ ಬೇಡವೆ ಅಂತ ಬೇಡಬೇಕು ತೇನ ತೆಕ್ತೇನ ಮುಂಜೀತ ಅಂತ ಈಶಾವಾಸ್ಯ ಉಪನಿಷತ್ತು ಹೇಳುತ್ತೆ ಬ್ರಹ್ಮಾದಿ ದೇವತೆಗಳೆಲ್ಲರಿಗೂ ಅವರು ಬೇಡುವ ಪದವಿಗಳನ್ನು ಕೊಡುವಂಥವನು ಭಗವಂತನೇ ನಾವಿಕಮಲದಿಂದ ಬ್ರಹ್ಮದೇವರು ಹುಟ್ಟಿದಾಗ ಎಲ್ಲ ಕಡೆ ಬರೆಯ ನೀರು ಬೇರೇನೂ ಇರಲಿಲ್ಲ ಭಗವಂತನನ್ನು ಹ್ಯಾಕ್ ಪೂಜೆ ಮಾಡಲಿ ಅಂತ ದುಃಖದಿಂದ ಬ್ರಹ್ಮನಿಗೆ ಆತ್ಮಹತ್ಯೆಯನ್ನೇ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿ ಬಂತು ಆ ನಂತರದಲ್ಲಿ ಬ್ರಹ್ಮದೇವರು ಲೀಲೆಯಿಂದ ಈ ಶರೀರವನ್ನು ಬಿಟ್ಟು ಬಂದು ಒಂದು ಅಶ್ವ ಶರೀರವನ್ನು ಗ್ರಹಣ ಮಾಡ್ತಾರೆ ತಾನು ಬಿಟ್ಟಿದ್ದ ಹಿಂದಿನ ಶರೀರದಲ್ಲೂ ಮತ್ತೆ ಪ್ರವೇಶವನ್ನು ಮಾಡ್ದ ಆ ಶರೀರದಲ್ಲಿದ್ದು ಅಶ್ವ ಶರೀರದಲ್ಲಿದ್ದ ತನ್ನೇ ಮಾನಸ ಅಶ್ವಮೇಧೆಯಾಗದಲ್ಲಿ ಪಶುವಾಗಿ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ದ ಹೀಗೆ ರುದ್ರನೂ ಕೂಡ ತಾನು ಹುಟ್ಟಿದಾಗ ಹರಿಪೂಜೆಗಾಗಿ ನನಗೆ ಹರಿನಾಮ ನೀಡಿ ನಾಮಕರಣವನ್ನು ಮಾಡು ಮತ್ತು ಪದವಿಯನ್ನು ಕೊಡು ಅಂತ ಹೇಳ್ತಾ ಕಣ್ಣೀರು ಸುರಿಸಿ ಹತ್ತನಂತೆ ಬ್ರಹ್ಮ ಅವನಿಗೆ ರುದ್ರ ಅನ್ನೋ ರುದ್ರ ಪದವಿಯನ್ನು ಕೂಡ ಕರುಣಿಸ್ದ ಹೀಗೆ ಬ್ರಹ್ಮ ರುದ್ರರೆಲ್ಲ ಪದವಿಗಳನ್ನು ಬಯಸ್ದಾಗ ಆಮ್ರಣಿ ಲಕ್ಷ್ಮೀದೇವಿ ಅವರಿಗೆ ಪದವಿಗಳನ್ನು ಕೊಡ್ತಾಳೆ ತಾನೇ ಅಂಬ್ರಣಿ ಸೂಕ್ತದಲ್ಲಿ ಹೇಳ್ತಾಳೆ ಎಂ ಕಾಮಯ್ಯೆ ತಮ್ ತಮ್ ಉಗ್ರಂ ಕೃಣೋಮಿ ಇತ್ಯಾದಿ ಇನ್ನು ಪುಟ್ಟ ಬಾಲಕರು ಕುಮಾರ ತಪಶ್ಚರ್ಯ ಮಾಡಿ ಧ್ರುವಲೋಕಾಧಿಪತ್ಯವನ್ನು ಪಡೆದ ಅದೇ ರೀತಿಯಾಗಿ ಮುಕ್ತಿಯೋಗ್ಯರು ಮೋಕ್ಷ ಸಾಧನ ಮಾಡುವ ಬಯಕೆಯಿಂದ ಪುತ್ರೇಷಣ ವಿತ್ತೇಷಣ ದಾರೇಶ ಎಲ್ಲವನ್ನೂ ಮಾಡಿರ್ತಾರೆ ಅಂದರೆ ಪುತ್ರನ ಬಯಕೆ ವಿತ್ತದ ಬಯಕೆ ಇದೆಲ್ಲವನ್ನು ಮಾಡ್ತಾರೆ ಆಮೇಲೆ ಭಗವಂತನ ಇದೆಲ್ಲವನ್ನು ಬೇಡಿ ಪಡೆದು ಅವುಗಳಿಂದಲೇ ಭಗವಂತನನ್ನು ಆರಾಧನೆ ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡ್ಕೋತಾರೆ ಆ ನಂತರದಲ್ಲಿ ಜ್ಞಾನೋತ್ತರ ಕರ್ಮದಿಂದಲೂ ಭಗವಂತನನ್ನು ಆರಾಧನೆ ಮಾಡಿ ಆ ಭಗವಂತನ ಪರಮಪ್ರಸಾದವನ್ನು ಪಡಿತಾರೆ ಮೋಕ್ಷಕ್ಕೆ ಹೋಗೋದಕ್ಕಿಂತ ಮುಂಚೆ ಪ್ರಾಕೃತವಾಗಿರ್ತಕ್ಕಂಥ ಅಪುತ್ರ ಮಿತ್ರ ವಿತ್ತ ಎಲ್ಲವನ್ನು ಮೂರನ್ನು ಇಲ್ಲೇ ಬಿಟ್ಟು ಹೋಗ್ತಾರೆ ಮುಂದೆ ವೈಕುಂಠದಲ್ಲಿ ಸ್ವರೂಪ ಆನಂದ ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಅದರಿಂದ ಸುಖವಾಗಿ ಅಲ್ಲಿರ್ತಾರೆ ಹೀಗೆ ಜೀವರು ಮೋಕ್ಷ ಸಾಧನೆಗಾಗಿ ಪ್ರಾರಂಭದಲ್ಲೂ ಭಗವಂತನನ್ನು ಭಿಕ್ಷೆ ಕೊನೆಗೆ ಮೋಕ್ಷ ಸಿಕ್ಕ ಮೇಲೆ ಮೋಕ್ಷದಲ್ಲೂ ಅನಂತಕಾಲದವರೆಗೆ ತುಂಬ ಸ್ವರೂಪ ಆನಂದವನ್ನು ಭಿಕ್ಷೆ ಇರ್ತಾರೆ ಹರಿ ಅವರಿಗೆ ಇಷ್ಟವಾಗಿರ್ತಕ್ಕಂಥ ಆನಂದವನ್ನು ಕೊಡ್ತಾನೇ ಇರ್ತಾನೆ ಈ ಭಿಕ್ಷಾಟನೆ ಇದು ದಾಸತ್ವ ದಾಸರ ಆಗಿರ್ತಕ್ಕಂಥ ಜೀವರಲ್ಲಿ ಅದು ಯಾವತ್ತೂ ಇಲ್ಲದೇ ಇದ್ದಂಗಿಲ್ಲ ಆದ್ದರಿಂದ ಅದು ಕೂಡ ಶಶ್ವರೇಖ ಪ್ರಕಾರವಾಗಿ ಇದ್ದೇ ಇರತ್ತೆ ಜ್ಞಾನಿಗಳು ಭಗವಂತನ ಸಾಕ್ಷಾತ್ಕಾರ ಆದ ನಂತರದಲ್ಲಿ ಸಾಕ್ಷಾತ್ಕಾರಕ್ಕೆ ಸಾಧನವಾಗಿರ್ತಕ್ಕಂಥ ಪ್ರಾಕೃತವಾಗಿರ್ತಕ್ಕಂಥ ಪುತ್ರ ವಿತ್ತ ಮಿತ್ರ ದಾರೇಶ ಎಲ್ಲ ಇಲ್ಲೇ ಬಿಟ್ಟು ಅಪ್ರಾಕೃತವಾಗಿರ್ತಕ್ಕಂಥ ವೈಕುಂಠ ಲೋಕದಲ್ಲಿ ತಮ್ಮ ಅಪ್ರಾಕೃತ ಸ್ವರೂಪಭೂತ ಆನಂದ ಅಭಿವ್ಯಕ್ತಿಯನ್ನು ಆ ವೈಕುಂಠ ಒಡೆಯನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಬೇಡಿತಾ ಪುನಃ ಅನಂತ ಕಾಲದವರೆಗೂ ಕೂಡ ಈ ಬೇಡುವ ಪ್ರಕ್ರಿಯೆಯನ್ನು ಮಾಡಿಯೇ ಮಾಡ್ತಾರೆ ಈ ಈಶಾಣತ್ರಯ ಸಾಧಕನಿಗೆ ಮೋಕ್ಷ ಮಾರ್ಗದಲ್ಲಿ ಪ್ರತಿಬಂಧಕ ಅದನ್ನು ವಿರಕ್ತಿಯಿಂದ ತ್ಯಾಗ ಮಾಡಿದ್ರೆ ಮಾತ್ರ ಮೋಕ್ಷ ಸಾಧನೆ ಅಂತ ಉಪನಿಷತ್ತಿಗೆ ಅರ್ಥ ಅಲ್ಲ ಈಶಾಣತ್ರಯವನ್ನು ತನ್ನ ಸುಖಕ್ಕಾಗಿ ಸ್ವಾರ್ಥಕ್ಕಾಗಿ ತಿಳಿದರೆ ಮಾತ್ರ ಪ್ರತಿಬಂಧಕ ಇಷ್ಟು ಪೂಜೆಗಾಗಿ ಪ್ರಾರ್ಥಿಸಿದರೆ ಅದು ಪೂಜೆಗೆ ಸಾಧನ ಆಗತ್ತೆ ಹೊತ್ತು ಪ್ರತಿಬಂಧಕ ಅನ್ನೋದಾಗಲ್ಲ ಆದ್ದರಿಂದ ಈ ರೀತಿಯಾಗಿ ಪರಬ್ರಹ್ಮನಲ್ಲಿ ಪರಮಾತ್ಮನಲ್ಲಿ ಹದಿನಾಲ್ಕು ಲೋಕಗಳ ವ್ಯಾಪಕತ್ವ ನಿಯಾಮಕತ್ವ ಸ್ಥಾಪಕತ್ವ ಮೊದಲಾದ ಎಲ್ಲ ಅನಂತ ಗುಣಗಳು ಕೂಡ ಯಾವ ಕಾಲದಲ್ಲೂ ಚ್ಯುತಿ ಇಲ್ಲದೇ ಇದ್ದಂಗೆ ನಾಶ ಇಲ್ಲದೇ ಇದ್ದಂಗೆ ಶಶ್ವದೇಕ ಪ್ರಕಾರವಾಗಿ ಇರುತ್ತೆ ಅದು ಅವನ ಸ್ವಾಭಾವಿಕ ಗುಣ ಎಂದೂ ಲೋಪ ಆಗೋದಿಲ್ಲ ಜೀವರಿಗೆ ದಾಸತ್ವ ಹೇಗೋ ಪರಮಾತ್ಮನಿಗೆ ಈಶತ್ವ ಅನ್ನೋ ವಿಚಾರವನ್ನು ಭಾಷೆಯ ಸೂತ್ರಾದಿಗಳಲ್ಲಿ ಹೇಳಿರೋದನ್ನೇ ಇಲ್ಲಿ ತಿಳಿಸ್ತಾರೆ